ಅತ್ತನಿಯ ತರಂಗ ರಾಜಾ ಕೌಶಿಕನು ಆಶ್ರಮದ ಸೀಮೆಗೆ ಬಂದನು ದೀರ್ಘಕಾಲದಿಂದ ದೀಕ್ಷೆಯಲ್ಲಿದ್ದು ಗಡ್ಡ ಮೀಸಲು ತಲೆಯು ಬೇಕಾದ ಹಾಗೆ ದರ್ಬೆಯ ಒದೆಯ ಹಾಗೆ ಬೆಳೆದಿದೆ ತೀವ್ರವಾದ ತಪಸ್ಸಿನಿಂದ ಅಭಿವೃದ್ಧವಾಗಿರುವ ರಾಜತೇಜಸ್ಸು ತಾನೇ ತಾನಾಗಿ ಮುಖವನ್ನು ಮಾತ್ರವಲ್ಲ ಮೂರ್ತಿಯನ್ನೆಲ್ಲ ಬೆಳಗುವಂಟಿದೆ ಹೊಂದಿದೆ ಕಣ್ಣುಗಳೆರಡೂ ದೀರ್ಘಕಾಲದ ತೀವ್ರ ವೈರದಿಂದ ಪ್ರಜ್ವಾಲಿತವಾಗಿ ದಾವಾಗ್ನಿಯ ಮಂಡಳಗಳಂತೆ ಬೆಳಗುತ್ತಿವೆ ಆಶ್ರಮವನ್ನು ಕಾಣುತ್ತಿದ್ದ ಹಾಗೆಯೇ ಅವನ ವೈರಾಗ್ನಿಯು ದಗ್ಗನೆ ಹೊತ್ತಿತು ಅವನಿಗೆ ಅದು ಬ್ರಹ್ಮನಿಷ್ಠರ ಸಾತ್ವಿಕ ತಪೋಭೂಮಿಯಂತೆ ಕಾಣಲಿಲ್ಲ ತನ್ನ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಏಕಾಪೋಷಣ ತೆಗೆದುಕೊಂಡು ತನ್ನನ್ನು ಬಿಕಾರಿಯನ್ನಾಗಿ ಮಾಡಿದ ಮೃತ್ಯುವಿನ ಲೀಲಾಕ್ಷೇತ್ರದಂತೆ ಕಂಡಿತು ಆತನಿಗೆ ಆಶ್ರಮವನ್ನು ಕಾಣುತ್ತಿದ್ದ ಹಾಗೆಯೇ ಮೈಯೆಲ್ಲಾ ಉಳಿದು ಹೋಯಿತು ಮನವೆಲ್ಲ ಕಲುಷಿತವಾಗಿ ದ್ವೇಷಮಯವಾಗಿ ಒಣಗಿಂತ ನಿಂತಿದ್ದ ಹುಲ್ಲಿನ ಬನಬಗೆ ಕಿಚ್ಚಿಟ್ಟಂತಾಯಿತು ತನ್ನಲ್ಲಿದ್ದ ಅಸ್ತ್ರಗಳನ್ನೆಲ್ಲ ಒಂದೇ ಸಲ ಉಪಯೋಗಿಸಿ ಪ್ರಯೋಗಿಸಿ ಆ ಆಶ್ರಮದ ಭೂಮಿಯನ್ನು ಇದ್ದ ಗುರುತೂ ಇಲ್ಲದಂತೆ ಅಳಿಸಿಬಿಡಬೇಕು ಎಂದೆನಿಸಿತು ಆಗ್ನೇಯಾಸ್ತ್ರವನ್ನು ಬಿಟ್ಟು ಸುಟ್ಟು ವಾರಣಾಸ್ತವನ್ನು ಬಿಟ್ಟು ಬೂದಿಯನ್ನೆಲ್ಲ ಕೊಚ್ಚಿ ವಾಯುವಾಸ್ತವನ್ನು ಬಿಟ್ಟು ಒಣಗಿಸಿ ವ್ಯೋಮಾಸವನ್ನು ಬಿಟ್ಟು ಎಲ್ಲವನ್ನು ಶೂನ್ಯವಾಗಿ ಮಾಡಬೇಕೆಂದು ಹೀಗೆ ಇನ್ನೂ ಏನೇನೋ ತೋರುತ್ತಿರುವುದು ಆದರೂ ವೀರಕ್ಷತ್ರಿಯನ್ನು ಎದುರಾಳಿಗೆ ತಿಳಿಯಿಸದೆ ಯುದ್ಧವನ್ನು ಆರಂಭಿಸುವ ಮನಸ್ಸು ರೋಷಾಗ್ನಿಯಿಂದ ಕತಿಗೊಂಡು ಬ್ರಹ್ಮಹತ್ಯಕ್ಕೆ ಸಿದ್ದವಾಗಿದ್ದರೂ ಕಪಟ ಯುದ್ಧವನ್ನು ಮಾತ್ರ ಒಪ್ಪದು ಆದ್ದರಿಂದ ಒಂದು ಭೂಜಪತ್ರದ ು ತೆಗೆದುಕೊಂಡು ಅದರಲ್ಲಿ ಸೊಪ್ಪಿನ ರಸದಿಂದ ತನಗೆ ತೋರಿದರೆ ಒಂದು ಬಾಣವನ್ನು ಮಾಡಿ ಅದಕ್ಕೆ ಕಟ್ಟಿ ಅದು ವಸಿಷ್ಠರ ಬಣ್ಣಕುಟಿಯ ಬಾಗಿಲಿಗೆ ಬೀಳುವಂತೆ ಪ್ರಯೋಗಿಸಿದನು ಸಂಗ್ರಾಮದ ಸುದ್ದಿಯನ್ನು ಆಶ್ರಮದ ವಾಸಿಗಳಿಗೆ ತಿಳಿಸಿ ಅವರಿಗೆ ಅವಧಿಯನ್ನು ಕೊಟ್ಟಾಯಿತು ಅಷ್ಟರಲ್ಲಿ ಅವಧಿ ಮುಗಿಯುವುದರೊಳಗಾಗಿ ವೈರ್ಯ ಧನವನ್ನೆಲ್ಲ ತೆಗೆದುಕೊಂಡು ಓಡಿ ಹೋದರು ಹೋದರೆ ಬ್ರಹ್ಮಹತ್ಯವೂ ತಪ್ಪುವುದು ಸ್ತ್ರೀ ತನ್ನನ್ನು ಸಾಮ್ರಾಜ್ಯದಿಂದ ಓಡಿಸಿ ಅನಾಥನನ್ನು ಮಾಡಿ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವನ್ನು ಮಾಡಿದಂತಾಗಿ ವೈರವು ಶಾಂತವಾಗುವುದು ಇಲ್ಲದೆ ಆ ಋಷಿಯು ಹಠತೊಟ್ಟು ಆದು ಆಗಲೆಂದು ನಿಂತು ಬಿಟ್ಟರೆ ಅಯ್ಯೋ ಏ ನನಗೆಪೋಧನಾಗಿ ಇಕ್ವಾಕುಕುಲ ಸೌಭಾಗ್ಯ ವರ್ಧನಾಗಿ ಬ್ರಹ್ಮಜ್ಞಾನದ ಸಂಪನ್ನನಾಗಿ ಮಂತ್ರ ವಿದ್ವರಿಷ್ಠನಾಗಿ ಗೋತ್ರ ಪ್ರವರ್ತಕನಾದ ಒಬ್ಬ ಮಹಾಬ್ರಾಹ್ಮಣನ ವಧೆಯನ್ನು ವಧೆಯಾಗುವುದು ನನ್ನ ವೈರವು ನನ್ನನ್ನು ಎಂತಹ ಘೋರ ಕರ್ಮದಲ್ಲಿ ಪ್ರವರ್ತಿಸುವಂತೆ ಮಾಡಿತು ಅಥವಾ ಈಗಲೂ ಇನ್ನೂ ಅವಕಾಶವಿದೆ ನಾನೇಕೆ ಈ ದುಷ್ಕರ್ಮ ಮಾಡದೇ ಹಿಂತಿರುಗಬಾರದು ಇಲ್ಲ ಇಲ್ಲ ಈ ವಶಾಂತರಗಳಷ್ಟು ದೀರ್ಘಕಾಲ ಮರಿಯಿಟ್ಟು ಬೆಳೆದು ನೆಲಹಿಣೆದು ಕುಳಿಸಿರುವ ಧರ್ಮಪುಂಜದಂತೆ ನೆಲೆಸಿರುವ ವೈರಾಗ್ನಿಯು ಎದುರಿಗೆ ಹೊತ್ತಿ ಉರಿದ ಮತ್ತೊಂದಗ್ನಿಯನ್ನು ಕಾಣದೆ ಶಮನವಾಗುವುದೆಂತು ಅಥವಾ ಅಥವಾ ವಾಮದೇವನು ಉಪಶ್ರುತಿಯನ್ನು ಹಿಡಿದು ಈ ವೈರಕ್ಕೆ ವಶನಾಗದೆ ನನ್ನ ದ್ವೇಷಕ್ಕೆ ನಾನೇ ತುತ್ತ ಇನ್ನಷ್ಟು ತಪಸ್ಸು ಮಾಡಿ ಈ ದ್ವೇಷದಾಹವನ್ನು ಶಮನ ಇಲ್ಲ ಇಲ್ಲ ಆಗುವುದಿಲ್ಲ ಮುರಿದ ಮುಳ್ಳಲು ಮುಳ್ಳಿನಿಂದ ಕಿತ್ತಸೆಯುವಂತಹ ಈ ವೈರಾಗ್ನೆಯನ್ನು ಈ ಆಶ್ರಮವನ್ನು ಸುಡುವಜ್ಞೆಯಿಂದ ಶಮನ ಮಾಡುವೆನು ಘೋರವಾದ ಈ ಕರ್ಮದಿಂದ ಪಾಪ ಬರುವುದು ನಿಜ ಈ ವೈರವನ್ನು ಕಳೆದು ನಿರ್ಮಲವಾದ ಮನಸ್ಸಿನಿಂದ ಮತ್ತೆ ಅಪಾರವಾಗಿ ತಪಸ್ಸು ಮಾಡಿ ಆ ಪಾಪವೆಲ್ಲವನ್ನೂ ತೊಳೆಯುವೆನು ಅಂತೂ ಈಗಂತೂ ಕ್ರೂರವಾದರೂ ಈ ಕರ್ಮ ನಡೆದು ಹೋಗಲಿ ಇಷ್ಟು ಇತ್ಯರ್ಥಕ್ಕೆ ಬರುವ ವೇಳೆಗೆ ಸೂರ್ಯನು ಚೆನ್ನಾಗಿ ಮೇಲಕ್ಕೆ ಬಂದು ತಲೆ ನೋಡುವಷ್ಟು ಗೊತ್ತಾಗಿದೆ ತಾನು ಕೊಟ್ಟಿದ್ದ ಅವಧಿಯು ಕಳೆದಿದೆ ಎಂಬುದನ್ನು ಮನವರಿಕೆಯಾಯಿತು ಮಗ್ಗಲಲ್ಲಿ ಹರಿಯುತ್ತಿದ್ದ ಹಳ್ಳದ ಬಳಿಗೆ ಹೋಗಿ ಕುಳಿತು ಮಂತ್ರಗಳನ್ನು ಜಪಿಸಿ ಅಭಿಮಂತ್ರಿಸಿ ಅಸ್ತ್ರಗಳನ್ನು ಉಪಯೋಗಿಸಬೇಕೆಂದು ನೀರು ತೆಗೆದುಕೊಳ್ಳಲು ಕೈ ನೀಡಿದರೆ ಛಟ್ಟನೆ ನೀರು ಹಿಂದಕ್ಕೆ ಹೋಯಿತು ಕೋಶಿಕ ಈ ಕ್ರೂರಕರ್ಮವನ್ನು ಮಾಡಿ ಪಾಪ ಎಂದು ಹೇಳಿ ಹಳ್ಳವು ತಾನು ಘೋರ ಪಾಪದಲ್ಲಿ ಭಾಗಿಯಾಗುವುದಿಲ್ಲವೆಂದು ಅದೃಶ್ಯವಾಗಿ ಹೊರಟು ಹೋಯಿತು ಎನ್ನುವಂತೆ ನೀರು ನೀರು ಬತ್ತಿ ಹೋಯಿತು ಕೋಶಿಕನಿಗೆ ಕೋಪ ಬಂತು ತನ್ನ ಶಕ್ತಿಯನ್ನರಿಯದೇ ದೇವತೆಗಳು ಹೀಗೆ ಆಟವಾಡುತ್ತಿರುವ ಸ್ವಾಭಿಮಾನವು ಉದ್ರಿಕ್ತವಾಯಿತು ಪಕ್ಕದಲ್ಲಿದ್ದ ದರ್ಬೆಯನ್ನು ಕೀಳುವುದಕ್ಕೆ ಹೋದರೆ ಅದು ಹು ಹ ನನ್ನನ್ನು ಕೀಳಬೇಡ ಎಂಬಂತೆ ಭದ್ರವಾಗಿ ನೆಲಕ್ಕೆ ಹತ್ತಿಕೊಂಡಂತೆ ಕಿತ್ತರೂ ಕೀಳಲಾಗದೆ ಗಟ್ಟಿಯಾಗಿ ನೆಲ ಹಿಡಿದು ನಿಂತಿತು ಆಹಾ ದೇವತೆಗಳೆಲ್ಲರೂ ಚರಾಚರ ದೃಷ್ಟಿಯು ವಸಿಷ್ಠನ ಕಡೆಗೆ ಕರಿಯೇ ಇರಲಿ ಎಂದು ಮತ್ತೆ ಕ್ರದ್ದನಾಗಿ ಅಪೋ ಆಪೋ ಮಂತ್ರಗಳಿಂದ ನೀರನ್ನು ಆಕರ್ಷಿಸಿ ಆಚಮನ ಮಾಡಿ ನೀರು ಕೈಗೆ ತೆಗೆದುಕೊಂಡು ಅಭಿಮಂತ್ರಿಸಿ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಪ್ರಯೋಗಿಸಿದನು ಸುಟ್ಟಮುತ್ತಲಿನ ವನಸ್ಥಳಿಯನ್ನೆಲ್ಲ ಏಕಾಂಡವಾಗಿ ಸುಟ್ಟು ಬೂದಿ ಮಾಡುತ್ತಾ ಆಗ್ನೇಯಾಸ್ತ್ರವು ಆಶ್ರಮದ ಕಡೆಗೆ ನುಗ್ಗಿತ್ತು ಆಶ್ರಮವು ಈ ಕೊನೆಯಿಂದ ಆ ಕೊನೆಯವರಿಗೂ ಹತ್ತಿಕೊಂಡು ಉರಿಯುವುದು ಆಗ ವಸಿಷ್ಠನಿಗೆ ಬುದ್ಧಿ ಬರುವುದು ಬಂದು ತನ್ನ ಪ್ರಭಾವಕ್ಕೆ ಹೆದರಿ ಹೆದರಿ ಕೌಶಿಕ ತಪ್ಪಾಯಿತು ಈ ಸಂಹಾರವನ್ನು ನಾವು ನೋಡಲಾರೆ ನನ್ನನ್ನು ಕ್ಷಮಿಸು ದೊಡ್ಡ ಮನಸ್ಸು ಮಾಡಿ ಈ ಅಸ್ತುವನ್ನು ಉಪಸಂಹರಿಸು ಇದೋ ಈ ಧೇನು ತೆಗೆದುಕೋ ಎಂದು ಮುಂತಾಗಿ ಆರ್ಥಾಲಾಪವನ್ನು ಮಾಡುತ್ತಾ ಶರಣಾಗತನಾಗುವನು ಎಂದು ಇದೇನೋ ಕಲ್ಪನೆಯ ಹಂಬಲದಲ್ಲಿ ಒಂದು ರೆಪ್ಪೆ ಹೋಗುವಷ್ಟು ಹೊತ್ತು ಕೌಶಿಕನ ಮನಸ್ಸು ಕಣ್ಣಿನ ದೃಷ್ಟಿಯನ್ನು ಒಳಕೆ ಉತ್ತರ ಕ್ಷಣದಲ್ಲಿ ಏನೋ ಅದ್ಭುತ ಶಬ್ದವಾಗಿ ಕಣ್ಣು ಬಿಟ್ಟು ನೋಡಿದರೆ ಒಂದು ಅಪೂರ್ವ ದೃಶ್ಯ ಒಂದು ಒಣಗಿದ ಗಡುವಿನ ತಿಂಡು ಮೂರು ನಾಲ್ಕು ಗಿಣ್ಣು ಇರಬಹುದು ಹೊಸದಂತೂ ಇಲ್ಲ ಅದು ಆಳತ್ತರದಲ್ಲಿ ಆಕಾಶದಲ್ಲಿ ನಿಂತು ಸಿ ಎನೆ ನುಂಗುತ್ತಿದೆ ಇಂತಹ ಚಮತ್ಕಾರವನ್ನು ಕಾಣುವುದಕ್ಕೆ ಸಿದ್ಧವಾಗಿರಲಿಲ್ಲ ಆ ಕೌಶಿಕನ ಮನಸ್ಸು ಅನಿರೀಕ್ಷಿತವಾದ ಯಾವುದೋ ಅಡ್ಡಿಯನ್ನು ಕಂಡು ಮನಸ್ಸು ಹೆದರಿತು ಅದು ಆ ಆಗ್ನೇಯನನ್ನು ಹಿಡಿದು ನುಂಗಿ ತನ್ನ ಕಡೆಗೆ ತನ್ನೇ ತಿನ್ನುವುದು ಎಂದು ಗಾಬರಿಯಾಯಿತು ಆದರೆ ಕ್ಷತಿಯನ ಕ್ಷಾತ್ರಗುಣವು ಅಡ್ಡಿಯ ಅಡ್ಡಿಯ ಆತಂಕವನ್ನು ಕಂಡು ವಿಜೃಂಭಿಸಿತು ತೇಜಸ್ಸು ಕಿಡಿಯುಗಳಿತು ಕೌಶಿಕನ ರೌದ್ರ ರಸ ಪ್ರಜ್ವಲಿಸಿದನು ತಾನೇ ರುದ್ಧನೋ ಎಂಬಂತೆ ರೋಷ ರೋಷಭೀಷಣನಾಗಿ ಅಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದನು ಕೌಶಿಕನು ಯಾವ ಅಸ್ತ್ರವನ್ನು ಪ್ರಯೋಗಿಸಿದರೂ ಆ ಯದರಿನ ದಂಡವು ತಾನೇ ಅದಾಗಿ ಅದಕ್ಕಿಂತಲೂ ಮಹತ್ತಾಗಿ ಅದನ್ನು ನುಂದುವುದು ಸೂಕ್ಷ್ಮವಾಗಿ ಪ್ರಯೋಗಿಸಿದರೆ ಅದಕ್ಕಿಂತ ಸೂಕ್ಷ್ಮವಾಗಿ ಅದನ್ನು ಭೇದಿಸುವುದು ಹೀಗೆ ಅಣೋರಣಿಯಾನ್ ಮಹತೋಮಹಿಯಾನ್ ಆಗಿ ತಾನು ಪ್ರಯೋಗಿಸಿದ ಅಸ್ತ್ರಗಳನ್ನೆಲ್ಲ ನಿರ್ನಾಮ ಮಾಡುತ್ತಿರುವ ಆ ದಂಡದ ಸ್ವರೂಪವನ್ನು ತಿಳಿಯದೆ ತಿಳಿಯಲಾರದೆ ಕೌಶಿಕನು ಮಹತ್ತಾದ ವ್ಯಥೆಗೆ ಗುರಿಯಾದನು ಆದರೇನು ಸಂಗ್ರಾಮ ಆರಂಭವಾಗಿದೆ ತಪೋವೀರ್ಯ ಬಲಿಷ್ಠನಾದ ಕ್ಷತ್ರಿಯನ್ನು ಲಭವಾದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ ಅದನ್ನು ಆ ದಂಡವು ಒಂದು ಹೆಜ್ಜೆ ಮುಂದಕ್ಕೆ ಬಿಡದೆ ನುಂಗುತ್ತದೆ ಒಮ್ಮೆ ಪ್ರಯೋಗಿಸಿದ ಅಸ್ತ್ರವನ್ನು ಮತ್ತೆ ಪ್ರಯೋಗಿಸಣವೆಂದರೆ ಅದು ಏನೇನು ಮಾಡಿದರೂ ಎಷ್ಟು ಮಂತ್ರಿಸಿದರೂ ಮತ್ತೆ ಬರಲಲ್ಲದು ಪ್ರಜ್ವಲಿಸುತ್ತಿರುವ ಹುತಾಶನಲ್ಲಿ ಸಮರ್ಪಿಸಿದ ಹವಿಸನ್ನು ಕೈಯಿಟ್ಟು ಮತ್ತೆ ತೆಗೆಯುವುದು ಎಷ್ಟು ಅಸಾಧ್ಯವೋ ಅಷ್ಟು ಅಸಾಧ್ಯವಾಗಿದೆ ಈ ದಂಡವು ಕಬಳಿಸಿದ ಅಸ್ತ್ರವನ್ನು ಮತ್ತೆ ಕರೆಯುವುದು ಕೌಶಿಕನ ಎರಡೆರಡು ಅಸ್ತ್ರಗಳನ್ನು ಒಟ್ಟೊಟ್ಟಿಗೆ ಬಿಟ್ಟನು ಒಂದಸ್ತ್ರಕ್ಕೆ ಇನ್ನೊಂದು ಅಸ್ತ್ರವನ್ನು ರಕ್ಷಣೆಗೆಟ್ಟು ಪ್ರಯೋಗಿಸಿದನು ಸುತ್ತಲೂ ಮುತ್ತಿ ಆ ದಂಡವನ್ನು ತುರಿಯಲೆಂದು ಹಲವು ಅಸ್ತ್ರಗಳನ್ನು ಒಮ್ಮೆಯೇ ಪ್ರಯೋಗ ಪ್ರಯೋಗಿಸಿದನು ಆದರೂ ಆ ದಂಡದ ಆಟೋ ಅಡಗಲಿಲ್ಲ ಒಂದಸ್ತ್ರವು ಬಂದರೆ ಒಂದು ಅಸ್ತ್ರದೊಡನೆ ಎರಡು ಬಂದರೆ ಎರಡಾಗಿ ಆ ಎರಡರೊಡನೆ ಹಲವು ಬಂದರೆ ಹಲವು ಆಗಿ ಕೌಶಿಕನ ಅಸ್ತ್ರ ಸಂಪತ್ತು ಮುಗಿಯುತ್ತಾ ಬಂತು ದಿಗಿಲಾಯಿತು ತನ್ನ ಅಸ್ತ್ರಗಳನ್ನೆಲ್ಲ ಮುಗಿದು ಹೋಗಿ ಈ ದಂಡವು ಬಂದರೆ ತಾನೇ ಅದಕ್ಕೆ ಆಹುತಿಯಾಗಬೇಕಾಗಿ ಬರುವುದು ಮತ್ತೆ ವಸಿಷ್ಠನ ತೇಜಸ್ಸಿನಲ್ಲಿ ಸಿಕ್ಕಿದೆ ಶಲಭನಾಗುವೆನೋ ಎಂದು ಏನೇನೋ ಕಳವಳವು ತಲೆದೋರಿತು ಅಷ್ಟಕ್ಕೆ ಎಡೆಗೊಡಬಾರದು ಎಂದು ರೌದ್ರಾಸ್ತ್ರವನ್ನು ಪ್ರಯೋಗಿಸಿ ಆ ದಂಡವು ಅದರೊಡನೆ ಹೋರಾಡುತ್ತಿರುವುದರೊಳಗೆ ಒಂದು ಹೊಸ ತನ್ನ ಮಂತ್ರಬಲದಿಂದ ಸೃಷ್ಟಿಸಿದನು ಅದು ಮುಟ್ಟಿದರೆ ಸಾಕು ಚೇತನಾಚೇತನದೊಳಗೆ ಯಾವುದೋ ಚೇತನವಾಗಿ ನಿಲ್ಲಬಾರದು ಮೋಹಮಯವಾಗಿ ಮುಗ್ಧವಾಗಿ ಮೂಢನಾಗಿ ನೆಲದ ಮೇಲೆ ಉರುಳಬೇಕು ಅಂತಹ ಶಕ್ತಿ ಅದರದು ಅದಕ್ಕೆ ಅದುವರೆಯವರಿಗೆ ಲೋಕವು ಕಂಡು ಕೇಳಿ ಅರಿಯದ ಶಂಕರ ದೇವತೆಗಳನ್ನು ಸೃಷ್ಟಿಸಿ ಅಭಿಮಾನಗಳನ್ನು ಮಾಡಿ ಪ್ರಯೋಗಿಸಿದನು ಆ ವೇಳೆಗೆ ರೌದ್ರಾಸ್ತ್ರವು ಶಾಂತವಾಗಿತ್ತು ರೌದ್ರಾಸ್ತ್ರದೊಡನೆ ಹೋರಾಡಿ ದಂಡವು ಮುಂದುವರಿಯಿತು ಎದುರು ಬಂದು ಹೊಸ ವಿಚಿತ್ರಾಸ್ತ್ರವನ್ನು ಹಿಡಿಯಿತು ಅದನ್ನು ಕಬಳಿಸಲು ನುಗ್ಗಿತು ಆದರೆ ಅದನ್ನು ಸ್ವಾಹ ಮಾಡಿ ನುಂಗುವುದರೊಳಗಾಗಿ ಆ ಅಸ್ತ್ರವು ತಪ್ಪಿಸಿಕೊಂಡು ಹಿಂತಿರುಗಿದ ಕೃತ್ಯವು ತನ್ನನ್ನು ಪ್ರಯೋಗಿಸಿದವನನ್ನೇ ಪ್ರಯೋಗಿಸಿದವನನ್ನೇ ಪ್ರತಿಘಾತಿಸುವಂತೆ ಕೌಶಿಕನ ಕಡೆಗೆ ಅವನನ್ನು ಘಾತಿಸಿ ಓಡಿ ಅದರ ಹಿಂದೆಯೇ ನುಗ್ಗಿ ಬಂದ ದಂಡವು ವಿಚಿತ್ರ ವಿಚಿತ್ರಾಸ್ತ್ರ ಘಾತಿಯಿಂದ ಮೈ ಮೆರೆದು ಬಿದ್ದು ಬಿದ್ದಿರುವ ಕೌಶಿಕನನ್ನು ಆಹುತುಗೊಳ್ಳಬೇಕು ಅಷ್ಟರಲ್ಲಿ ಅಲ್ಲಿಗೆ ವಾಮದೇವನು ಬಂದು ಅಡ್ಡವಾದನು ದಂಡನು ದಂಡವು ನಿಂತಿತು ವಾಮದೇವನು ಆ ದಂಡಕ್ಕೆ ಅಭಿವಾದನಗಳನ್ನು ಸಲ್ಲಿಸಿ ಬ್ರಹ್ಮ ದಂಡವೇ ಇನ್ನು ಶಾಂತನಾಗು ಈತನಿಗೆ ಇನ್ನೂ ಕಾಲುವು ಬಂದಿಲ್ಲ ಈತನಿಂದ ಮಹತ್ತರವಾದ ಕಾರ್ಯಗಳಾಗಬೇಕೆಂದು ಬ್ರಹ್ಮ ಸಂಕಲ್ಪವಿದೆ ಆದ್ದರಿಂದ ಈತನನ್ನು ಬಲಿಗೊಳ್ಳದೆ ಉಳಿಸಿಕೊಂಡು ಉಳಿಸಿಕೊಡು ವಸಿಷ್ಠ ಶಿಷ್ಯನಾದ ವಾಮದೇವನು ನಿನ್ನನ್ನು ಪ್ರಾರ್ಥಿಸುವನು ಎಂದು ಕೈ ಮುಗಿದು ದಂಡ ದಂಡ ಮಾಡಿದನು ದಂಡವು ಪ್ರಣಾಮ ಮಾಡಿದನು ಗುರುವಿನ ಹಸ್ತವು ಪ್ರಣಾಮ ಮಾಡಿದ ಶಿಷ್ಯನ ಬೆನ್ನು ಸವರುವಂತೆ ದಂಡವು ತೇಜ ಸುಂದರವಾಗಿ ಆ ಪ್ರಣ ಪ್ರಣತ ದೇಹವನ್ನು ಶಿರೋಭಾಗದಿಂದ ಸವರಿದಂತೆ ಸವರಿಕೊಂಡು ಪಾದದವರೆಗೂ ಹೋಗಿ ಬಂದು ಮಗ್ಗಲಲ್ಲಿಯೇ ನಿಂತಿತು ವಾಮದೇವನು ಎದ್ದನು ಇನ್ನು ಕೈ ಮುಗಿದುಕೊಂಡು ಇನ್ನೂ ಕೈ ಮುಗಿದುಕೊಂಡು ನೀನು ಎದುರುಗಿರುವ ನೋಡುತ್ತಿರುವ ಹಾಗೆಯೇ ಅದು ಮತ್ತೆ ಮುಂದುವರೆದು ಮೈ ಮೇಲೆ ಪ್ರಜ್ಞೆಯಿಲ್ಲದೆ ವಿಮೋಶನಾಗಿ ಪ್ರಮರ್ಥನಂತೆ ಬಿದ್ದಿರುವ ಕೌಶಿಕನಿಗೆ ಬಂದು ಸುತ್ತು ಸುತ್ತಿತು ಅಪಸವ್ಯವಾಗಿ ಸುತ್ತುತ್ತಿರುವ ದಂಡದೊಡೆದಿ ಆ ನೆಲದ ಮೇಲೆ ಬಿದ್ದಿರುವ ದೇಹದಿಂದ ಕಪ್ಪನೆಯ ಕರ್ರಗಿರುವ ಕಾರಿರುಳ ಕತ್ತಲೆಗಿಂತ ಕಪ್ಪಾದ ಮನುಷ್ಯಾಕಾರವು ತೋರುತ್ತಿದ್ದರು ಕಣ್ಣು ಮೂಗುಗಳೊಂದೂ ಕಾಣದೇ ಹಿಂದೋ ಮುಂದೋ ತಿಳಿಯಲಾಗದ ಅರಗೆಲಸದ ಶಿಲಾಮೂರ್ತಿಯಂತಿರುವ ಅಂಜಿಸುವಂತಹ ನೆರಳೊಂದು ಮೇಲಕ್ಕೆದ್ದು ಆ ದಂಡವನ್ನು ಮುಟ್ಟಲು ಹೋಗಿ ಅದರ ತೇಜಸ್ವಿಗೆ ಸಿಕ್ಕಿ ತೀವ್ರವಾದ ಅಗ್ಜ್ವಾಲೆ ಸೋಕಿದ ತರಗೆಲೆಯ ಸುಟ್ಟು ಬೂರಿಯಾಗಿ ಹಾರು ಹೋಗುವಂತೆ ಸುಟ್ಟು ಭಸ್ಮವಾಗಿ ನಿರ್ನಾಮವಾಯಿತು